विशेष ಏನು ವಿಶೇಷ ಇಲ್ಲ ನೀವು ತುಂಬಾ ಅಪರೂಪ ಅಪರೂಪ ಬಹಳ ಓದ್ತಾ ಇರ್ಬೇಕು ಬಹಳ ಓದ್ತಾ ಇರಬೇಕು ಅಂತ ಜೋರಾಗಿ ಏನು ಓದ್ತಾ ಇಲ್ಲ ಅಂಥ ಜೋರಾಗಿ ಏನೂ ಓದ್ತಾ ಇಲ್ಲ ಇನ್ನು ಹದಿನೈದು ದಿನದೊಳಗೆ ಪ್ರವಾಸದ ವರದಿ ಕೊಡಬೇಕು ಇನ್ನು ಹದಿನೈದು ದಿನದೊಳಗೆ ಪ್ರವಾಸದ ವರದಿ ಕೊಡಬೇಕು ಅದನ್ ಬರಿತಾ ಇದ್ದೀನಿ ಅದನ್ ಬರಿತಾ ಇದ್ದೀನಿ ನಾನು ಬರಿಬೇಕು ನಾನು ಬರಿಬೇಕು ಆದರೆ ನನಗೆ ಕನ್ನಡ ನಿಮ್ಮಷ್ಟು ಚೆನ್ನಾಗಿ ಬರಲ್ಲ ಆದರೆ ನನಗೆ ಕನ್ನಡ ನಿಮ್ಮಷ್ಟ್ ಚೆನ್ನಾಗಿ ಬರಲ್ಲ ಅದೇನ್ ಮಹ ಪ್ರಯತ್ನ ಮಾಡಿ ತಾನೇ ಬರತ್ತೆ ಅದೇನ್ ಮಹ ಪ್ರಯತ್ನ ಮಾಡಿ ತಾನೇ ಬರತ್ತೆ ವರದಿ ಮುಗಿಯಕ್ಕೆ ಇನ್ನು ಎಷ್ಟು ದಿನ ಬೇಕು ವರದಿ ಮುಗಿಯೋಕ್ಕೆ ಇನ್ನು ಎಷ್ಟು ದಿನ ಬೇಕು ನಾಳೆ ನಾಡಿದ್ರಲ್ಲಿ ಮುಗಿಯೋದಲ್ಲ ಅದು ನಾಳೆ ನಾಡಿದ್ರಲ್ಲಿ ಮುಗಿಯೋದಲ್ಲ ಅದು ಇನ್ನು ಒಂದು ವಾರ ಆಗ್ಬಹುದು ಇನ್ನು ಒಂದು ವಾರ ಆಗ್ಬಹುದು ನೀವು ಬರೀತಾ ಇರೋದು ದೊಡ್ಡವರ್ ದಿನ ನೀವು ಬರಿತಾ ಇರೋದು ದೊಡ್ಡವರ್ ದಿನ ನಾನ್ ಬರಿತಾ ಇರೋದು ತುಂಬಾ ದೊಡ್ಡ ವರದಿ ಏನೂ ಅಲ್ಲ ನಾನು ಬರಿತಾ ಇರೋದು ತುಂಬಾ ದೊಡ್ಡ ವರದಿ ಏನೂ ಅಲ್ಲ ಆದರೆ ಎಲ್ಲಾ ವಿಷಯಾನೂ ಬರಿಬೇಕು ಆದರೆ ಎಲ್ಲ ವಿಷಯನೂ ಬರಿಬೇಕು ಅದರಿಂದಾನೇ ಹೆಚ್ಚು ಸಮಯ ತಗೊಳ್ಳೋದು ಅದರಿಂದಾನೇ ಹೆಚ್ಚು ಸಮಯ ತಗೊಳ್ಳೋದು ಎಲ್ಲ ವಿವರಣೆಯೂ ಬರಿಬೇಕು. ಎಲ್ಲಾ ವಿವರಣೆಯನ್ನು ಬರಿಬೇಕು ಅದು ಸರಿ ನೀವು ಹೇಗ್ ಬರಿತಾ ಇದ್ದೀರಿ ಅದು ಸರಿ ನೀವ್ ಹೇಗ್ ಬರಿತಾ ಇದ್ದೀರಿ ನೀವು ಬರೆಯೋದ್ರ ಮುಂದೆ ನಂದೇನ್ ಮಹಾ ನೀವು ಬರೆಯೋದ್ರ ಮುಂದೆ ನಂದೇನ್ ಮಹ ಅದೆಲ್ಲಾ ನೀವು ನೋಡೋದಲ್ಲ ಅದೆಲ್ಲಾ ನೀವು ನೋಡೋದಲ್ಲ ನಮ್ಗೆ ಉತ್ತರದವ್ರಿಗೆ ಕನ್ನಡ ಕಲಿಯೋದು ತುಂಬಾ ಕಷ್ಟ ನಮಗೆ ಉತ್ತರದವರಿಗೆ ಕನ್ನಡ ಕಲಿಯೋದು ತುಂಬಾ ಕಷ್ಟ ಯಾಕೆ ನೀವು ಚೆನ್ನಾಗಿ ಕಲಿಯಬಹುದು ಯಾಕೆ ನೀವು ಚೆನ್ನಾಗಿ ಕಲಿಯಬಹುದು ಭಾರತದ ಭಾಷೆಗಳಲ್ಲೆಲ್ಲ ಸಾಮ್ಯ ಹೆಚ್ಚು ಭಾರತದ ಭಾಷೆಗಳಲ್ಲೆಲ್ಲ ಸಾಮ್ಯ ಹೆಚ್ಚು ಬಹಳ ಪದಗಳು ಒಂದೇ ರೀತಿ ಇವೆ ಬಹಳ ಪದಗಳು ಒಂದೇ ರೀತಿ ಇವೆ ವಾಕ್ಯ ರಚನೆ ಕೂಡ ಒಂದೇ ರೀತಿ ಇದೆ ವಾಕ್ಯ ರಚನೆ ಕೂಡ ಒಂದೇ ರೀತಿ ಇದೆ ನೀವು ಸ್ವಲ್ಪ ಆಸಕ್ತಿ ಕೊಡಿ ಬರುತ್ತೆ ನೀವು ಸ್ವಲ್ಪ ಆಸಕ್ತಿ ಕೊಡಿ ಬರುತ್ತೆ ನೀವ್ ಹೇಳೋದ್ ನಿಜ ನೀವ್ ಹೇಳೋದ್ ನಿಜ ನಾವು ನೀವ್ ಹೇಳೋದ್ ನಿಜ ನಾವು ಪ್ರಯತ್ನ ಮಾಡೋದ್ ಮುಖ್ಯ ನಾನಿನ್ ಬರ್ಲ ನಾನಿನ್ ಬರ್ಲ ಯಾಕಿಷ್ಟು ಅವಸರ ಯಾಕಿಷ್ಟಸರ ಇರೀ ಸ್ವಲ್ಪ ಕಾಫಿ ಕುಡ್ತೀನಿ ಇರೀ ಸ್ವಲ್ಪ ಕಾಫಿ ಕುಡ್ತೀನಿ ಕಾಫಿಗೇನು ಬೇಡಿ ಕಾಫಿಗೇನು ಬೇಡಿ ನಾನು ಬೆಳಗ್ಗೆ ಒಂದೇ ಸಲ ಕಾಫಿ ಕುಡಿಯೋದು ಬೆಳಗ್ಗೆ ಒಂದೇ ಸಲ ಕಾಫಿ ಕುಡಿಯೋದು ಒಂದು ಗುಟ್ಟಕ್ಕೆ ತಗೊಳ್ಳಿ ಒಂದ್ ಗುಟಕ್ ತಗೊಳ್ಳಿ ಇಷ್ಟು ಕುಡಿಯೋದ್ರಿಂದ ಏನೂ ಆಗಲ್ಲ ಇಷ್ಟು ಕುಡಿಯೋದ್ರಿಂದ ಏನೂ ಆಗಲ್ಲ ನನ್ಗೇನು ಕಾಫಿ ಕುಡಿಯೋದ್ರಲ್ಲಿ ಆಸಕ್ತಿ ಇಲ್ಲ ನನಗೇನು ಕಾಫಿ ಕುಡಿಯೋದರಲ್ಲಿ ಆಸಕ್ತಿ ಇಲ್ಲ ಆದರೂ ಸ್ವಲ್ಪ ಕೊಡಿ ಆದರೂ ಸ್ವಲ್ಪ ಕೊಡಿ ಇನ್ನೇನು ಮಾಡೋದು ಇನ್ನೇನು ಮಾಡೋದು ನೋಡಿ ಸ್ವಲ್ಪನೇ ಕೊಡ್ತಾ ಇದ್ದೀನಿ ತಗೊಳ್ಳಿ ನೋಡಿ ಸ್ವಲ್ಪನೇ ಕೊಡ್ತಾ ಇದೀನಿ ತಗೊಳ್ಳಿ ಕಾಫಿ ಚೆನ್ನಾಗಿದೆ ಯಾವ ಕಾಫಿ ಪುಡಿ ಮಿಸ್ಟರ್ ಯಾದವ್ ನೀವು ತರೋದು ಯಾವ ಕಾಫಿ ಪುಡಿ ಕಾಫಿ ಪುಡಿಲೇನಿರುತ್ತ ಕಾಫಿ ಪುಡಿಲೇನಿರುತ್ತೆಮ್ಮ ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾನ್ ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಿಮಗ್ ಗೊತ್ತಿಲ್ವಾ ನಿಮಗ್ ಗೊತ್ತಿಲ್ವಾ ನನಗೂ ಸ್ವಲ್ಪ ಕಾಫಿ ಮಾಡೋದನ್ನು ಕಲಿಸಿ ಕಾಫಿ ಮಾಡೋದನ್ನು ಕಲಸಿ ಆಗ್ಲಿ ಕಲಿಸ್ತೀನಿ ಆಗ್ಲಿ ಕಲಿಸ್ತೀನಿ ಡ್ರಿಲ್ಸ್ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ನೀನು ಹೇಳೋದು ಏನು ನೀನು ಹೇಳುತ್ತಾನ್ಸ್ಫಾರ್ಮ್ ಅವನು ತಿನ್ನೋದು ಏನು ಅವನು ತಿನ್ನುತ್ತಿರೋದು ಏನು ರಮೇಶ ಓದೋದು ರಾಜಾರಾಯರ ಕಾದಂಬರಿ ರಮೇಶ ಓದ್ತಾ ಇರೋದು ರಾಜಾರಾಯರ ಕಾದಂಬರಿ ರವಿ ನೋಡೋದು ನಿನ್ನ ನಿನ್ನ ಫೋಟೋನಾ ಈ ಪುಸ್ತಕ ಮಕ್ಕಳು ಓದೋದು ಈ ಪುಸ್ತಕ ಮಕ್ಕಳು ಓದೋದಾ ನೌ ಟ್ರಾನ್ಸ್ಫಾರ್ಮ್ ಈ ಕತೆ ಹುಡುಗರು ಕೇಳೋದು ಈ ಕತೆ ಹುಡುಗರು ಕೇಳೋದಾ ಈ ದೋಸೆ ಅವನು ತಿನ್ನೋದು ಈ ದೋ ಅವನು ತಿನ್ನೋದಲ್ಲ ನೌ ಟ್ರಾನ್ಸ್ಫಾರ್ಮ್ ಈ ಪುಸ್ತಕ ಓದೋದು ಈ ಪುಸ್ತಕ ಓದೋದಲ್ಲ ಈ ಸಿನಿಮಾ ನೋಡೋದು ಈ ಸಿನಿಮಾ ನೋಡೋದಲ್ಲ ಆ ಹಣ್ಣು ತಿನ್ನೋದು ಆ ಹಣ್ಣು ತಿನ್ನೋದಲ್ಲ ಮೋಡಲ್. ಈ ಆಟ ಮಕ್ಕಳು ಆಡೋದಾ ಈ ಆಟ ಮಕ್ಕಳು ಆಡೋದಲ್ವಾ ನೌ ಟ್ರಾನ್ಸ್ಫಾರ್ಮ್ ಆ ಸಿನಿಮಾ ನೋಡೋದಾ ಆ ಸಿನೆಮಾ ನೋಡೋದಲ್ವಾ ಆ ಹಣ್ಣು ಮಾರೋದ ಆ ಹಣ್ಣು ಮಾರೋದಲ್ವಾ ಈ ಹೂ ಕೊಡೋದ ಈ ಹೂ ಕೊಡೋದಲ್ವಾ